ಪುಷ್ಕರ ಅಜಾನಜರು ಚಿರಪಿತೃಗಳು ದೇವಗಂಧರ್ವರು ನವಕೋಟಿ ಋಷಿಗಳ ತಾರತಮ್ಯವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಎರಡು ಗುಣ ಕರ್ಮಾಧಿಪತಿ ಪುಷ್ಕರ ಕಡಿಮೆ ಅಜಾನಜ ದಿವಿಜರು ಚಿರಪಿತೃಗಳಿಂದ ಉತ್ತಮರು ಕಿಂಕರರು ಪುಷ್ಕರಗೆ ಸುರಪನಾಲಯ ಗಾಯಕೋತ್ತಮ ಎರಡೈದು ಗುಣದಿಂದ ತಮ ತುಂಬುರಿಗೆ ಸಮ ನವಕೋಟಿ ಋಷಿಗಳು ನೂರು ಜನರುಳಿದು ಕರ್ಮಾಧಿಪತಿಯಾಗಿರುವಂತಹ ಪುಷ್ಕರ ಭೂದೇವಿಗಿಂತ ಎರಡು ಗುಣ ಕಡಿಮೆ ಅಜಾನಜ ದೇವತೆಗಳು ಚಿರಪಿತೃಗಳಿಗಿಂತ ಉತ್ತಮರು ಪುಷ್ಕರನಿಗೆ ಕಿಂಕರರು ದೇವಗಂಧರ್ವರು ಹತ್ತು ಗುಣದಿಂದ ಅವರಿಗಿಂತ ಕಡಿಮೆ ಅವರಿಗಿಂತ ಕಡಿಮೆಯಾದ ತುಂಬುರುವಿಗೆ ನೂರು ಜನರನ್ನು ಬಿಟ್ಟು ಉಳಿದ ನವಕೋಟಿ ಋಷಿಗಳು ಸಮಾನರು ವಿಜಯದಾಸರ ಒಂದು ಕೀರ್ತನೆಯಲ್ಲಿ ಮುನಿಜರನ ನೆನೆಸಿ ಜನರು ಅನ್ನೋ ಕೀರ್ತನೆಯಲ್ಲಿ ಋಷಿಗಳ ವಿವರವನ್ನು ಕೊಡ್ತಾರೆ ಮುನಿಜನರ ಸ್ಮರಣೆಯಿಂದ ಮನಸ್ಸು ನಿರ್ಮಲವಾಗಿ ಸಂಜನರ ಸಂಘ ಪ್ರಾಪ್ತಿಯಾಗಿ ಭಗವಂತನ ಒಮೆ ದೊರೆಯುತ್ತೆ ಅಂತ ಅಲ್ಲಿ ಅವರು ಫಲಶ್ರುತಿಯನ್ನು ತಿಳಿಸ್ತಾರೆ ಪುಷ್ಕರ ಮತ್ತು ಅಜಾನಜ ದೇವತಾ ವರ್ಗ ಇವರ ತಾರತಮ್ಯವಾದ ವಿಚಾರ ಅಜಾನಜ ದೇವತೆಗಳು ಕರ್ಮಾಭಿಮಾನಿಯಾಗಿರುವ ಪುಷ್ಕರನಿಗಿಂತ ಎರಡು ಗುಣಗಳಿಂದ ಅವರ ಅಜಾನಜ ದೇವತೆಗಳ ವಿವರ ದೇವತಾ ಕುಲದಲ್ಲಿ ಹುಟ್ಟಿ ದೇವತೆಗಳು ಅಂತ ಗಣನೆಗೆ ಬಾರದೆ ಇರುವಂತಹ ಗಣಕ್ಕೆ ಅಜಾನಜರು ಅಂತ ಕರೀತಾರೆ ದೇವತಾ ಕುಲ ಜಾತರಾಗಿದ್ದರಿಂದ ಅವರಿಗೆ ದೇವತೆಗಳು ಅಂತ ವ್ಯವಹಾರ ಅನಾಖ್ಯಾತ ದೇವಸ್ತು ಜಾತಾ ದೇವಕುಲೇ ಚಯಾ ಗಂಧರ್ವಾಸ್ತು ತುಂಬುರು ಮುಖಾಹ ಶತಮ್ ಅಪ್ಸರಸಾಂ ಶತಮ್ ನಾರದೀನುಚಿತ್ಯಂತಾನ್ ವಿನಾತು ಋಷಿಯೋಕಿಲಾ ಅಜಾನಜ ದೇವತಾಸ್ತೆ ಅಂತ ತಾರತಮ್ಯೋತ್ಸವದಲ್ಲಿ ತಿಳಿಸ್ತಾರೆ ಅವರಲ್ಲಿ ಎರಡು ವರ್ಗ ಆಖ್ಯಾತರು ಅಂತ ಒಂದು ಅನಾಖ್ಯಾತರು ಅಂತ ಇನ್ನೊಂದು ವರ್ಗ ಆಖ್ಯಾತರು ಅಂದರೆ ಇವರು ಕರ್ಮಜ ದೇವತೆಗಳಿಂದ ಹುಟ್ಟಿದವರು ಇವರು ಅಜಾನಜರೇ ಅನಾಖ್ಯಾತರು ಅಂದರೆ ಮೇಲಿನ ಆಖ್ಯಾತ ಅಜಾನಜರಿಂದ ಜನಿತರಾದವರಿಗೆ ಅನಾಖ್ಯಾತ ಅಜಾನಜರು ಅಂತ ಹೆಸರು ಕರ್ಮಜ ದೇವತೆಗಳಿಂದ ಹುಟ್ಟಿರುವಂತಹ ಅಜಾನಜರಲ್ಲಿ ತತ್ವಾಭಿಮಾನಿಗಳ ವರ್ಗಕ್ಕೆ ಸೇರಿದ ವರ್ಗವರು ಆಖ್ಯಾತರು ಕರ್ಮಜ ದೇವತೆಗಳು ಅಮುಖ್ಯ ತತ್ವಾಭಿಮಾನಿಗಳು ಅಂತ ಖ್ಯಾತರಾಗಿರ್ತಾರೆ ಖ್ಯಾತಿ ಅಂದರೆ ಪ್ರಸಿದ್ಧಿ ಅಂತ ಅವರಿಂದ ಜನಿತರಾಗಿರ್ತಕ್ಕಂಥ ತತ್ವಾಭಿಮಾನಿಗಳಲ್ಲದೇ ಇರ್ತಕ್ಕಂಥ ವರ್ಗವೇ ಅನಾಖ್ಯಾತರು ಆಖ್ಯಾತರಿಂದ ಜನಿತರಾಗಿರ್ತಕ್ಕಂಥ ಅನಾ ಅಜಾನಜರು ಅನಾಖ್ಯಾತರು ಹೀಗೆ ಆಖ್ಯಾತ ಮತ್ತು ಅನಾಖ್ಯಾತ ಅಂತ ಎರಡು ಪ್ರಕಾರವನ್ನು ಇಲ್ಲಿ ಹೇಳ್ತಾರೆ ತುಂಬೂರೇ ಮೊದಲಾಗಿರ್ತಕ್ಕಂಥ ನೂರು ಮಂದಿ ಗಂಧರ್ವರು ನೂರು ಮಂದಿ ಅಪ್ಸರಸ್ತ್ರೀಯರು ನಾರದರಿಂದ ಆರಂಭ ಮಾಡಿ ಉಚಿತರ ಪರ್ಯಂತ ಹೇಳಿರುವ ಋಷಿಗಳನ್ನು ಬಿಟ್ಟು ಉಳಿದ ಋಷಿವರ್ಗ ಇವರೆಲ್ಲರೂ ಕೂಡ ಕರ್ಮಾಧಿಪತಿಯಾಗಿರುವಂಥ ಕುಷ್ಕನರಿಗಿಂತ ತಾರತಮ್ಯದಲ್ಲಿ ಅವರರು ಅನಾಖ್ಯಾತ ಅಜಾನಜರಲ್ಲಿ ವಿಭುದರು ಅಸುರರು ರಾಕ್ಷಸರು ಚಾರಣರು ಮೊದಲಾದವರೆಲ್ಲ ಸೇರಿಕೊಂಡಿದ್ದಾರೆ ಅಸುರರು ಅಂದರೆ ತಮೋಯೋಗ್ಯರಲ್ಲಿ ಪ್ರಹ್ಲಾದ ಬಲಿಚಕ್ರವರ್ತಿ ನಿರಋತಿ ವಿಭೀಷಣ ಇತ್ಯಾದಿ ಉತ್ತಮ ಚೇತರು ಅಸುರವಂಶ ಜಾತರು ಘಟೋತ್ಗಜ ಭೀಮಪುತ್ರ ರಾಕ್ಷಸ ಯೋನಿಜ ಇವರು ಕೂಡ ಉತ್ತಮ ಪಕ್ಷಕ್ಕೆ ಸೇರಿದವರು ನೂರು ಕಡಿಮೆ ನೂರು ಕೋಟಿ ಋಷಿಗಳು ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಮಂದಿ ಮೇಲಿನ ವಿಭುದರಿಗಿಂತ ಅವರರು ನೂರು ಕಡಿಮೆ ನೂರು ಕೋಟಿ ಋಷಿಗಳು ಅಂದರೆ ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತು ಮಂದಿ ಚಿರಪಿತೃಗಳು ನೂರು ಕಡಿಮೆ ನೂರು ಕೋಟಿ ಋಷಿಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆ ದೇವಗಂಧರ್ವರು ಚಿತ್ರ ಚಿರಪಿತ್ರಗಳಿಗಿಂತ ಅವರರು ಈ ನಾಲ್ಕು ವರ್ಗದವರು ಕೂಡ ಅನಾಖ್ಯಾತ ಅಜಾನಜರು ಅಂತಲೇ ಕರೆಸ್ಕೋತಾರೆ ವಿಭುದರು ಅಸುರರು ಚಾರಣರು ರಾಕ್ಷಸರು ಆಖ್ಯಾತ ಅಜಾನಜರಲ್ಲಿ ಸಾವಿರ ಮಂದಿ ಋಷಿವರ್ಗ ಗುರುತಾಚಿ ಮೇನಕ ರಂಭಾ ಊರ್ವಶಿ ತಿಲೋತ್ತಮ ಸುರೇಶಿ ಶಬರಿ ಮಂಜುಘೋಷ ಮಂಗಳ ಮೊದಲಾಗಿರ್ತಕ್ಕಂಥ ಅಪ್ಸರಾಸ್ತ್ರೀಯರು ಅಂದರೆ ದೇವ ಸಭೆಯಲ್ಲಿ ಅರ್ಥನ ಮಾಡುವಂಥವರು ಹದಿನಾರು ಸಾವಿರ ಮಂದಿ ಗೋಪಿಕಾ ಸ್ತ್ರೀಯರು ಅವರೆಲ್ಲ ಅಗ್ನಿಪುತ್ರಿಯರು ತೊಂಬತ್ತೆರಡು ಮಂದಿ ಗಂಧರ್ವರು ಇವರೆಲ್ಲ ಸೇರಿಕೊಂಡಿದ್ದಾರೆ ಇವರ ತಾರತಮ್ಯವನ್ನು ಸ್ಥೂಲವಾಗಿ ನೋಡೋದಾದರೆ ಕರ್ಮಾಧಿಪತಿಯಾಗಿರತಕ್ಕಂಥ ಪುಷ್ಕರ ಅಜಾನಜನಿಗಿಂತ ದ್ವಿಗುಣ ದ್ವಿಗುಣ ಅಧಿಕ ಅಂದರೆ ಎರಡು ಗುಣದಿಂದ ಉತ್ತಮ ಚಿರಪಿತೃಗಳಿಗಿಂತ ಅಜಾನಜನರು ಉತ್ತಮರು ನೂರು ಕೋಟಿ ಸಂಖ್ಯಾಕರಾಗಿರುವಂತಹ ಋಷಿಗಣರಲ್ಲಿ ಉತ್ತಮರಾದ ನೂರು ಮಂದಿಯನ್ನು ಬಿಟ್ಟು ಅವಶಿಷ್ಟ ಅಂದರೆ ಉಳಿದ ಗಣದವರು ಇಪ್ಪತ್ತೇಳನೇ ಕಕ್ಷೆಯಲ್ಲಿ ಬರುವಂತಹ ಅಜಾನಜರಿಗಿಂತ ತಾರತಮ್ಯದಲ್ಲಿ ಅಧಮರು ಅವರರು ದೇವತೆಗಳ ರಾಜನಾದ ಇಂದ್ರನ ಸಭೆಯಲ್ಲಿ ಸುರಪನಾಲಯ ಅಲ್ಲಿ ಗಾಯನ ಮಾಡುವಂತಹ ದೇವಗಂಧರ್ವರು ಚಿರಪಿದ್ರುಗಳಿಗಿಂತ ಹತ್ತು ವಿಜಾತೀಯ ಗುಣಗಳಿಂದ ಅವರರು ಹತ್ತು ಸಜಾತೀಯ ಗುಣಗಳಿಂದ ಸಮಾನರು ನೂರು ಮಂದಿ ಋಷಿಗಳನ್ನು ಬಿಟ್ಟು ಅವಶಿಷ್ಟ ಉಳಿದಿರುವಂತಹ ನೂರು ಕೋಟಿ ಋಷಿಗಳು ತುಂಬೂರು ದೇವಗಂಧರ್ವರಿಗೆ ಅವರೆಲ್ಲ ಸಮರು ಆದ್ದರಿಂದ ಇವರ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂದರೆ ಮುನಿಜನರ ನೆನೆಸಿ ಜನರು ಅಂತ ಋಷಿಗಳ ಸ್ಮರಣೆಯಿಂದ ಮುನಿಗಳ ಸ್ಮರಣೆಯಿಂದ ಮನಸ್ಸು ಅಂತಃಕರಣ ಶುದ್ಧಿಯಾಗಿ ಸಜ್ಜನರ ಸಂಘ ಸೇವೆ ಎಲ್ಲ ಪ್ರಾಪ್ತಿಯಾಗತ್ತೆ ಪರಂಪರೆಯಲ್ಲಿ ಭಗವದ್ ಅನುಗ್ರಹ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಇವರ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯಕ ಅಂತ ತಿಳಿಸ್ತಾರೆ